ಶ್ರೀಗುರುಭ್ಯೋ ನಮಃ ಹರಿ ಓಣೇಶಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಸ್ತ್ರೀತಂೆ ಶಂಕರ ಶಂಕರಾಚಾರ್ಯ ಕೇಶವಂಪಾದರ ಸೂತ್ರಭಾಷ್ಯಕೃತ ವಂದೇ ಭಗವಂತೌ ಪುನಃಪುನಃಸ್ಮೃತಿಪುರಲರುಲ ಭಗವತ್ಪಾದ ಶಂಕರ ಲೋಕಶಂಕರ ಈಗಾಗಲೇ ನಾವು ಆತ್ಮಬೋಧವನ್ನು ನೋಡಿದ್ದಾಯಿತು ಶಂಕರಾಚಾರ್ಯರ ಕೃತಿ ಮುಂದೆ ವೇದಾಂತದ ಪ್ರವೇಶಕ್ಕೆ ಮುಂದೆ ಹೆಜ್ಜೆ ಇಡುತ್ತಾ ಇದರ ಮುಂದಿನ ಕೃತಿ ಅಧ್ಯಾತ್ಮ ಪ್ರಕಾಶನ ಪ್ರಕಾಶ ಕಾರ್ಯ ಹೊಳೆ ನರಸಿಂಪುರ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಅವರ ಒಂದು ದಿಗ್ದರ್ಶನದಂತೆ ಮುಂದಿನ ಉಪನಿಷತ್ತುಗಳ ಮೊದಲನೆಯ ಪರಿಚಯ ಎನ್ನತಕ್ಕಂಥದ್ದು ಅವರಿಗೆ ಬರೆದಿರತಕ್ಕಂತಹ ಕೃತಿ ಸ್ವಾಮಿಗಳು ಸಚ್ಚಿದಾನಂದೇಂದ್ರ ಸಸ್ವಿ ಸ್ವಾಮಿಗಳು ಉಪನಿಷತ್ತುಗಳ ಮೊದಲನೇ ಪರಿಚಯ ಅಂತೇಳಿ ಬಹಳ ಚೆನ್ನಾಗಿ ಮಾಡ್ತಾರೆ ಇದರಲ್ಲಿ ಮುಖ್ಯವಾಗಿ ಎಲ್ಲರೂ ಪ್ರಧಾನ ಅಂತೇಳಿ ಒಪ್ಪಿರತಕ್ಕಂತಹ ದಶ ಉಪನಿಷತ್ತುಗಳು ಯಾವ್ಯಾವುದು ಹತ್ತು ಉಪನಿಷತ್ತುಗಳು ಒಂದು ಈಶಾವಾಸ್ಯ ಉಪನಿಷತ್ತು ಅದು ಶುಕ್ಲಯಜುರ್ವೇದದಲ್ಲಿ ಇರತಕ್ಕಂಥದ್ದು ಯಜುರ್ವೇದದಲ್ಲಿ ಎರಡಿದೆ ಶುಕ್ಲಯಜುರ್ವೇದ ಕೃಷ್ಣ ಯಜುರ್ವೇದ ಅಂತೇಳಿ ಈ ಶುಕ್ಲ ಯಜುರ್ವೇದದಲ್ಲಿರತಕ್ಕಂಥದ್ದು ಈಶಾವಾಸ್ಯ ಉಪನಿಷತ್ತು ಕೇನೋಪನಿಷತ್ತು ಎರಡನೇದು ಇದು ಸಾಮವೇದ ತಲವಕಾರ ಶಾಖೆಯಲ್ಲಿದೆ ಕಾಠಕೋಪನಿಷತ್ತು ಕೃಷ್ಣ ಯಜುರ್ವೇದದ ಕಾಠಶಾಖೆಯಲ್ಲಿದೆ ಮುಂಡಕೋಪನಿಷತ್ತು ಅಥರ್ವ ಪ್ರಶ್ನೋಪನಿಷತ್ತು ಅಥರ್ವ ವೇದದಲ್ಲಿದೆ ಮಾಂಡುಕ್ಯ ಉಪನಿಷತ್ತು ಕೃಷ್ಣ ಯಜುರ್ವೇದದ ತೈತ್ರಿಯ ಶಾಖೆಯಲ್ಲಿದೆ ಐತರೇಯ ಉಪನಿಷತ್ತು ಋಗ್ವೇದದಲ್ಲಿದೆ ಛಾಂದೋಗ್ಯ ಉಪನಿಷತ್ತು ಸಾಮುವೇದದಲ್ಲಿದೆ ಬೃಹದಾರಣ್ಯಕ ಉಪನಿಷತ್ತು ಶುಕ್ಲಯ ಯಜುರ್ವೇದದಲ್ಲಿದೆ ಹೀಗೆ ಒಟ್ಟು ಹತ್ತು ಉಪನಿಷತ್ತುಗಳು ಈಶಾ ಕೇನ ಕಠ ಮುಂಡಕ ಪ್ರಶ್ನ ಮಾಂಡೂಕ್ಯ ತೈತಿರೀಯ ಐತರೇಯ ಛಾಂದೋಗ್ಯ ಬೃಹದಾರಣ್ಯಕ್ಯ ಬೃಹದಾರಣ್ಯಕ ಅಂಥೇಳಿ ಹತ್ತು ಅದರಲ್ಲಿ ಈಶಾ ಮತ್ತು ಬೃಹದಾರಣ್ಯಕ ಶುಕ್ಲಯ ಯಜುರ್ವೇದದಲ್ಲಿಯೂ ಆಮೇಲೆ ಕೇನ ಮತ್ತು ಛಾಂದೋಗ್ಯ ಸಾಮುವೇದದಲ್ಲಿಯೂ ಆಮೇಲೆ ಮುಂಡಕ ಪ್ರಶ್ನ ಮಾಂಡುಕ್ಯ ಅಥುರ್ವೇದದಲ್ಲಿಯೂ ಕಾಠಕ ಕೃಷ್ಣ ಯಜುರ್ವೇದ ಕಠಶಾಖೆಯಲ್ಲಿಯೂ ತೈತಿರಿಯ ಕೃಷ್ಣಯಜುರ್ವೇದ ಶಾಖೆಯಲ್ಲೂ ಇದೆ ಹೀಗೆ ಹತ್ತು ಉಪನಿಷತ್ತುಗಳು ಪ್ರಧಾನವಾಗಿ ಮುಂದೆ ಈಗ ಉಪನಿಷತ್ತುಗಳ ಮೊದಲನೇ ಪರಿಚಯ ಅಂಥೇಳಿ ಇದರ ಮುನ್ನೋಟವನ್ನು ಹೇಳುವಾಗ ಸ್ವಾಮೀಜಿಯವರು ಹೇಳ್ತಾರೆ ಈ ಭರತ ಖಂಡದಲ್ಲಿ ಹಿಂದೂಗಳೆನಿಸಿಕೊಂಡಿರತಕ್ಕಂತಹ ಜನರು ಯಾರಿದ್ದಾರೆ ಧರ್ಮಗ್ರಂಥವೆಂದು ಎಣಿಸಿರುವವುಗಳಲ್ಲೆಲ್ಲ ಅವರು ಅತ್ಯಂತ ಪ್ರಾಚೀನವಾದದ್ದು ವೇದ ಅಂತೇಳಿ ತಿಳ್ಕೊಂಡಿದ್ದಾರೆ ವೇದವು ಪ್ರಪಂಚದ ಮತ ವಿಚಾರವನ್ನು ಇತಿಹಾಸ ದೃಷ್ಟಿಯಿಂದ ನೋಡಬೇಕೆನ್ನುವರಿಗೆ ಸಿಕ್ಕುವ ಅತ್ಯಂತ ಪ್ರಾಚೀನ ಗ್ರಂಥವಾಗಿರುತ್ತದೆ ವೇದದಲ್ಲಿ ಹಿಂದುಗಳಿಗೆ ಮಿಗಿಲಿಲ್ಲದ ಗೌರವ ಇರ್ತದೆ ಅವರು ವೇದವು ಒಂದು ಸಾಮಾನ್ಯ ಗ್ರಂಥ ಎಂಬುದನ್ನು ಒಪ್ಪುವುದಿಲ್ಲ ಅದು ಅನಾದಿಯಿಂದಲೂ ಹೀಗೆ ಎದ್ದುಕೊಂಡಿರ್ತದೆ ಅಂಥೇಳಿ ಅವರು ಭಾವಿಸ್ತಾರೆ ಅಂತೇಳಿ ಹೇಳ್ತಾರೆ ವೇದವು ಅಪೌರುಷೇಯ ಯಾವೊಬ್ಬ ಪುರುಷನೂ ರಚಿಸಿದ ಗ್ರಂಥವಲ್ಲ ಅಂಥೇಳಿ ಹಿಂದೂಗಳು ಅನೇಕರು ಹೇಳ್ತಾರೆ ಎಂಥ ವಿವೇಕಶಾಲಿಯಾದ ಪುರುಷನೂ ಕೂಡ ಎಷ್ಟು ಒಳ್ಳೆಯ ಹೃದಯದಿಂದ ರಚಿಸಿದ ಗ್ರಂಥದಲ್ಲಿಯೂ ಒಂದಿಷ್ಟಾದರೂ ದೋಷವು ಇರುವುದು ಒಬ್ಬ ವ್ಯಕ್ತಿ ಮಾಡಿದ್ದು ಅಂತೇಳಿದರೆ ಅಂಥೇಳಿ ಅವರ ಅಭಿಪ್ರಾಯ ಕೆಲವು ಜನ ಮಾತ್ರ ಸರ್ವಜ್ಞನು ಸರ್ವಶಕ್ತನು ಯಾವ ದೋಷವೂ ಇಲ್ಲದವನು ಆದ ಪರಮೇಶ್ವರನು ಮಾನವನ ಮೇಲಿನ ಕರುಣೆಯಿಂದ ವೇದಗಳನ್ನು ರಚಿಸಿ ಧರ್ಮ ಅಧರ್ಮ ಇವುಗಳ ಸ್ವರೂಪವನ್ನು ತಿಳಿಸಿಕೊಟ್ಟಿದ್ದಾನೆ ಅಂತೇಳಿ ಒಪ್ಪಿರ್ತಾರೆ ಈ ವೇದದ ಕೊನೆಯಲ್ಲಿರ್ತಕ್ಕಂಥ ಅರಣ್ಯಕ ಭಾಗದಲ್ಲಿ ಬಹುಮಟ್ಟಿಗೆ ಕಾಣಬರುವುದರಿಂದ ಉಪನಿಷತ್ತುಗಳುಗೆ ವೇದಾಂತಗಳು ಅಂತೇಳಿ ಹೆಸರು ಬಂದಿರುತ್ತದೆ ಆರಣ್ಯಕಗಳಲ್ಲಿ ಉಪನಿಷತ್ತುಗಳು ಕಂಡುಬರುವ ಕಾರಣ ಅವುಗಳು ವೇದ ಕೊನೆ ಭಾಗದಲ್ಲಿರುವ ಕಾರಣ ವೇದಾಂತಗಳು ವೇದದ ಅಂತ್ಯಭಾಗ ಅಂತೇಳಿ ಕರೆಯಲ್ಪಟ್ಟಿರ್ತದೆ ವೇದದಲ್ಲಿ ನಾವು ಮಾಡಬೇಕಾದ ಕರ್ಮಗಳು ಈಶ್ವರನ ಧ್ಯಾನ ಇವುಗಳನ್ನು ತಿಳಿಸಿರ್ತದೆ ಈಶ್ವರನ ಸ್ವರೂಪ ಹೇಗಿದೆ ಆತನಿಗೂ ನಮಗಿರುವ ಸಂಬಂಧ ಯಾವುದು ಎಂಬುದನ್ನು ಕೂಡ ಅದರಲ್ಲಿ ಹೇಳಿರ್ತದೆ ಉಪನಿಷತ್ತುಗಳಲ್ಲಿ ಮುಖ್ಯವಾಗಿ ಈಶ್ವರನ ಸ್ವರೂಪದ ವಿವರವನ್ನೇ ಹೆಚ್ಚಾಗಿ ಕೊಟ್ಟಿರುತ್ತದೆ ಆದರೂ ಕರ್ಮಗಳು ಧ್ಯಾನ ಇವುಗಳಿಗೆ ಒಂದಕ್ಕೊಂದು ಇರುವ ಸಂಬಂಧವನ್ನು ಇವೆರಡಕ್ಕೂ ಈಶ್ವರನನ್ನು ತಿಳಿಸುವ ಜ್ಞಾನಕ್ಕೂ ಇರುವಂಥ ಸಂಬಂಧವನ್ನು ಕೂಡ ವಿವರಿಸಿರ್ತದೆ ಕರ್ಮ ಧ್ಯಾನ ಮತ್ತು ಈಶ್ವರ ಜ್ಞಾನ ಅಂದರೆ ಭಗವಂತರ ಜ್ಞಾನ ಇವಕ್ಕಿರ್ತಕ್ಕಂಥ ಸಂಬಂಧ ಏನು ಅಂತೇಳಿ ಉಪನಿಷತ್ತರಲ್ಲಿ ಹೇಳ್ತದೆ ಆದ ಕಾರಣ ಹಿಂದೂ ಧರ್ಮಕ್ಕೆ ಇರತಕ್ಕಂಥ ಪ್ರಮಾಣ ಗ್ರಂಥಗಳಲ್ಲಿ ಬಹುಮುಖ್ಯವಾದವುಗಳು ಉಪನಿಷತ್ತುಗಳು ಉಪನಿಷತ್ತು ಎಂಬಂಥ ಮಾತಿಗೆ ರಹಸ್ಯವೆಂದ ಉಪನಿಷತ್ ಅಂತ ಹೇಳಿದರೆ ಉಪ ಸಮೀಪದಲ್ಲಿ ಗುರುವಿನ ಸಮೀಪದಲ್ಲಿದ್ದು ಇದು ಕಲಿಯುವಂಥದ್ದು ನೇರವಾಗಿ ಅಂತೇಳಿ ಉಪನಿಷರು ಧಾತು ಹಾಗೆ ಉಪ ಮತ್ತು ನೀ ಉಪಸರ್ಗಪೂರ್ವಕವಾದ ಶದುಲ್ರು ವಿಶರಣ ಗತ್ಯವಸಾಧನೆಯೋ ಏನಕ್ಕಂಥ ಧಾತು ಗತಿ ಗುರುವಿನ ಸಮೀಪಕ್ಕೆ ಹೋಗತಕ್ಕಂಥದ್ದು ಆಮೇಲೆ ಶರಣಾಗುವಂಥದ್ದು ಗುರು ಶುಶ್ರೂಷೆಯ ಮೂಲಕ ವಿದ್ಯೆಯನ್ನು ಸಂಪಾದಿಸ್ತಕ್ಕಂಥ ಅಂಥ ವಿದ್ಯೆ ಉಪನಿಷತ್ತು ಅಂತೇಳಿ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂತೇಳಿ ಹೇಳಿದಾಗೆ ಉಪದೇಶ್ಯಂತ ತಜ್ಞಾನಂ ಅಂತೇಳಿ ಜ್ಞಾನಿನ ತತ್ವದರ್ಶಿನ ಅವರನ್ನು ಪ್ರಶ್ನೆ ಮಾಡಿಸಿ ಅವರನ್ನು ಸೇವೆ ಮಾಡಿ ಶುಶ್ರೂಷ ಮಾಡಿ ಪ್ರಶ್ನಿಸಿದಾಗ ಅವರು ಎಲ್ಲವನ್ನು ಉಪದೇಶ ಮಾಡ್ತಾರೆ ಗುರುಗಳು ಸದ್ಗುರುಗಳು ಜ್ಞಾನಿಗಳು ಅಂಥೇಳಿ ಹೀಗೆ ಅದು ಉಪನಿಷತ್ತು ರಹಸ್ಯ ಅಂತೇಳಿ ಮಾನವನ್ನು ತಿಳಿದುಕೊಳ್ಳಲೇಬೇಕಾಗಿರುವ ರಹಸ್ಯ ಅಂತೇಳಿ ಹೇಳಿದರೆ ಪರಮೇಶ್ವರ ಅಥವಾ ಪರಮಾತ್ಮ ಅಂತ ಹೇಳಿದರೆ ಯಾರು ಅವನ ಸ್ವರೂಪ ಏನು ಈ ರಹಸ್ಯವನ್ನು ಅರಿತುಕೊಂಡರೆ ಮನುಷ್ಯ ಜನ್ಮ ಸಾರ್ಥಕವಾಗ್ತದೆ ಆದ ಕಾರಣ ಉಪನಿಷತ್ತುಗಳಿಗೆ ರಹಸ್ಯ ಅಂತಗಳ ಹೆಸರು ಬಂದಿರ್ತದೆ ಬಂದಿರುವಂಥದ್ದು ಯೋಗ್ಯವೇ ಈಗಿನ ಕಾಲಕ್ಕೆ ಉಪನಿಷತ್ತುಗಳನ್ನು ಓದಿ ಅರ್ಥವನ್ನು ಮಾಡಿಕೊಳ್ಳುವವರು ಅರ್ಥವನ್ನು ವಿಚಾರ ಮಾಡುವವರು ಅದರ ಅರ್ಥವನ್ನು ವಿಚಾರ ಮಾಡತಕ್ಕಂಥ ಬಹಳ ಕಡಿಮೆ ಉಪನಿಷತ್ತುಗಳು ಸಂಸ್ಕೃತ ಭಾಷೆಯಲ್ಲಿ ಇರುವುದರಿಂದಲೂ ಸಂಸ್ಕೃತ ಭಾಷಾ ಜ್ಞಾನವು ಅನೇಕ ಕಾರಣಗಳಿಂದ ಜನರಲ್ಲಿ ಮರೆಯಾಗುತ್ತಾ ಕಡಿಮೆಯಾಗುತ್ತಾ ಬಂದಿರುವುದರಿಂದಲೂ ಉಪನಿಷತ್ತುಗಳಲ್ಲಿ ಏನಿದೆ ಎಂಬುದೇ ಒಂದು ರಹಸ್ಯವಾಗಿ ಬಿಟ್ಟಿರ್ತದೆ ಆದ ಕಾರಣ ಉಪನಿಷತ್ತುಗಳ ಮೊದಲನೇ ಪರಿಚಯಕ್ಕಾಗಿ ಹಂಬಲಿಸ್ತಕ್ಕಂಥ ಜನರಿಗೋಸ್ಕರ ಸ್ವಾಮೀಜಿಯವರು ಈ ಪ್ರಯತ್ನವನ್ನು ಮಾಡಿದ್ದಾರೆ ಉಪನಿಷತ್ತಿನಲ್ಲಿ ಇರತಕ್ಕಂಥ ವಿಷಯ ಒಂದೇ ಆದರೂ ಉಪನಿಷತ್ತುಗಳು ಹಲವಿವೆ ವೇದಗಳು ನಾಲ್ಕು ಒಂದೊಂದು ವೇದಕ್ಕೂ ಹಲವು ಶಾಖೆಗಳಿವೆ ಒಂದೊಂದು ಶಾಖೆಯಲ್ಲಿಯೂ ಕೆಲವು ಉಪನಿಷತ್ತುಗಳು ಇರ್ತವೆ ಆದ್ದರಿಂದ ಆ ಉಪನಿಷತ್ತುಗಳ ಸಂಖ್ಯೆ ಇಷ್ಟು ಅಂತೇಳಿ ಹೇಳಲಿಕ್ಕೆ ಆಗುವುದಿಲ್ಲ ಆದರೂ ಸದ್ಯಕ್ಕೆ ಉಪನಿಷತ್ತುಗಳೆಂಬ ಹೆಸರಿನಿಂದ ಈಗ ಪ್ರಸಿದ್ಧವಾಗಿರುವ ಗ್ರಂಥ ಸುಮಾರು ನೂರೆಂಟು ಅಥವಾ ಕೆಲವು ನೂರಿಪ್ಪತ್ತು ಅಂತೇಳಿ ಕೂಡ ಹೇಳ್ತಾರೆ ಇವೆ ಅವುಗಳಲ್ಲಿ ಐವತ್ತು ಉಪನಿಷತ್ತುಗಳನ್ನು ಮೊಘಲ ಚಕ್ರವರ್ತಿಯಾಗಿ ಹಿಂದೂಸ್ಥಾನವನ್ನು ಆಡ್ತಾ ಇದ್ದ ಔರಂಗಜೇಬನ ಅಣ್ಣ ದಾರಾಶಿಕೋ ಎಂಬಾತ ಕ್ರಿಸ್ತ ಸಾವಿರದ ಆರುನೂರ ಐವತ್ತಾರರಲ್ಲಿ ಭಾಷೆಗೆ ಭಾಷಾಂತರ ಮಾಡಿದ್ದ ಆ ಅನುವಾದ ಆಧಾರದಿಂದ ಲ್ಯಾಟಿನ್ ಭಾಷೆಗೆ ಪಾಶ್ಚಾತ್ಯರು ಪರಿವರ್ತನೆ ಮಾಡಿಕೊಂಡರು ಹೀಗಾಗಿ ಯುರೋಪ್ ದೇಶದಲ್ಲಿ ಉಪನಿಷತ್ತುಗಳ ವಿಚಾರ ಹರಡಿಕೊಂಡಿತ್ತು ಈಗ ಸಂಸ್ಕೃತದಿಂದಲೇ ಅವರು ಉಪನಿಷತ್ತುಗಳನ್ನು ಭಾಷಾಂತರಿಸಿಕೊಂಡಿದ್ದಾರೆ ಉಪನಿಷತ್ತುಗಳು ಮೇಲೆ ಹೇಳಿದ ಹಾಗೆ ಸಂಖ್ಯೆಯಲ್ಲಿ ಬಹಳವಾಗಿದ್ದರು ಇಲ್ಲಿ ಹೇಳ್ತಕ್ಕಂಥ ನಾವು ಹೇಳ್ತಕ್ಕಂಥ ವಿಷಯಗಳನ್ನು ಪ್ರಸಿದ್ಧವಾಗಿರುವ ಹತ್ತು ಹನ್ನೆರಡು ಉಪನಿಷ್ ಮುಖ್ಯ ಉಪನಿಷತ್ತುಗಳನ್ನು ಮಾತ್ರ ಆರಿಸಿಕೊಳ್ಳುತ್ತೇವೆ ಅಂತೇಳಿ ಸ್ವಾಮೀಜಿಯವರು ಹೇಳ್ತಾರೆ ಯಾಕೆಂದರೆ ಅವುಗಳು ಈಗ ಎಲ್ಲೆಲ್ಲಿಯೂ ಪ್ರಚಾರದಲ್ಲಿ ಅವುಗಳನ್ನು ಪ್ರಮಾಣವೆಂದು ಒಪ್ಪಿಕೊಂಡು ಇದ್ದಾರೆ ಉಪನಿಷತ್ತುಗಳಲ್ಲಿ ಆತ್ಮವಿಚಾರವನ್ನು ಕರ್ಮೋಪಾಸನೆಗಳ ತತ್ವವನ್ನು ಬಹು ಸುಲಭವಾಗಿ ಎಲ್ಲರಿಗೂ ತಿಳಿಯುವಂತೆ ಲಲಿತವಾದ ರೀತಿಯಲ್ಲಿ ಬರೆದಿದ್ದಾರೆ ಉಪನಿಷತ್ತುಗಳಲ್ಲಿ ಕೆಲವು ಪದ್ಯರೂಪವಾಗಿದೆ ಪದ್ಯವಾಗಲಿ ಗದ್ಯವಾಗಲಿ ಎಲ್ಲೆಡೆಯಲ್ಲಿಯೂ ವಿಷಯವನ್ನು ಕಥೆಗಳಿಂದಲೂ ಸಂಭಾಷಣೆಗಳಿಂದಲೂ ಸರಳವಾಗಿ ವಿವರಿಸಿರುತ್ತದೆ ಸಮಯಕ್ಕೆ ತಕ್ಕ ದೃಷ್ಟಾಂತಗಳು ಹೇರಳವಾಗಿ ಕಂಡು ಉದಾಹರಣೆಗಳು ಆದ ಉಪನಿಷತ್ತುಗಳಲ್ಲಿರುವ ವಿಷಯಗಳನ್ನು ತಿಳಿದುಕೊಳ್ಳಬೇಕೆಂಬ ಮನಸ್ಸಿದ್ದರೆ ಸಾಕು ಹೆಂಗಸರು ಗಂಡಸರು ಹುಡುಗರು ದೊಡ್ಡವರು ಆ ಜಾತಿ ಈ ಜಾತಿ ಯಾವುದಾದರೂ ಬಹು ಸುಲಭವಾಗಿ ತಿಳಿದುಕೊಳ್ಳುವಾಗ ಇದು ಹಾಗೆ ಯಾರಿಗೂ ನಿಷಿದ್ಧವಾದದ್ದಲ್ಲ ಈ ಚಿಕ್ಕ ಪುಸ್ತಕದಲ್ಲಿ ನಾವು ಕೆಲವು ಕಥಾ ಸಂದರ್ಭಗಳನ್ನು ಮೊದಲು ತಿಳಿಸ್ತೇವೆ ಅಂತೇಳಿ ಸ್ವಾಮೀಜಿಯವರು ಹೇಳ್ತಾರೆ ಆಮೇಲೆ ಉಪನಿಷತ್ತಿನ ಬೋಧನೆಯನ್ನು ಸಂಗ್ರಹವಾಗಿ ಹೇಳಿ ಆ ಬಳಿಕ ಉಪನಿಷತ್ತಿನಲ್ಲಿರ್ತಕ್ಕಂತಹ ತತ್ವವನ್ನು ವಿವರಿಸುವ ಕೆಲವು ದೃಷ್ಟಾಂತಗಳನ್ನು ಕೂಡ ತಿಳಿಸ್ತೇವೆ ಅಂತೇಳಿ ಹೇಳ್ತಾರೆ ಉಪನಿಷತ್ತುಗಳ ಮೊದಲನೆಯ ಪರಿಚಯ ಈಗ ಇದಿಷ್ಟು ಪೀಠಿಕೆಯಾಯಿತು ಇನ್ನು ಉಪನಿಷತ್ತಿನ ಒಂದು ಒಂದು ಕಥೆಯನ್ನು ನೋಡೋಣ ಆಮೇಲೆ ಇವತ್ತಿನ ಇದನ್ನು ಪ್ರವಚನವನ್ನು ಮುಕ್ತಾಯ ಮಾಡೋಣ ಉಪನಿಷತ್ತಿನಲ್ಲಿರ್ತಕ್ಕಂಥ ಕಥಾ ಸಂದರ್ಭಗಳು ಅದರಲ್ಲೊಂದು ಯೋಗ್ಯನಾದವನಿಗೆ ತತ್ವವನ್ನು ಹೇಳಬೇಕು ಅಂಥೇಳಿ ಯಾರಿಗೆ ಯೋಗ್ಯನಾದವನಿಗೆ ತತ್ವವನ್ನು ಹೇಳಬೇಕು ಎಲ್ರಿಗೂ ಅಲ್ಲ ಅಂಥೇಳಿ ಛಾಂದೋಗ್ಯ ಉಪನಿಷತ್ತಿನ ಒಂದು ಇದು ಸಂದರ್ಭ ಇದು ಕಥೆ ಸತ್ಯಕಾಮನೆಂಬಂತಹ ಹುಡುಗ ಜಬ ಜಬಾಲೆಯ ಮಗ ಅವನಿಗೆ ಬ್ರಹ್ಮಚಾರಿಯಾಗಿ ವೇದಾಭ್ಯಾಸವನ್ನು ಮಾಡಬೇಕು ಅಂತೇಳಿ ಆಸೆ ಆಯ್ತಂತೆ ತಾಯಿಯನ್ನು ಅಮ್ಮ ವೇದಾಭ್ಯಾಸವನ್ನು ಮಾಡಬೇಕೆಂದಿದ್ದೇನೆ ನಮ್ಮ ಗೋತ್ರ ಯಾವುದು ಹೇಳು ಅಂತೇಳಿ ಕೇಳ್ತಾನೆ ಆಗಿನ ಕಾಲದಲ್ಲಿ ವಿದ್ಯಾರ್ಥಿಗಳು ವೇದವನ್ನು ಗುರುವಿನ ಬಳಿಯಲ್ಲಿದ್ದುಕೊಂಡು ಅಭ್ಯಾಸ ಮಾಡ್ತಾಯಿದ್ರು ಗುರುಕುಲದಲ್ಲಿ ಗುರು ತನ್ನ ಬಳಿಗೆ ಬಂದ ಶಿಷ್ಯನಿಗೆ ಉಪನಯನವೆಂಬಂಥ ಸಂಸ್ಕಾರವನ್ನು ಮಾಡಿದ ಬಳಿಕ ವೇದವನ್ನು ಹೇಳ್ಕೊಡ್ತಾ ಇದ್ದ ಉಪನಯನವನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ಮೂರು ವರ್ಣದವರಿಗೂ ಮಾಡಿಸ್ತಾ ಇದ್ದರು ಈ ಮೂರು ವರ್ಣದವರಿಗೂ ಇಂಥಿಂಥ ಋಷಿಯ ಗೋತ್ರದವರೆಂಬ ಸಂಜ್ಞೆ ಕೂಡ ಇದೆ ಆಯಾ ಋಷಿ ಅವರಿಗೆ ಬಹು ಪುರಾತನ ಕಾಲದಲ್ಲಿ ಪೂರ್ವಜನಾಗಿದ್ದ ಎಂಬಂತಹದ್ದು ಈ ಗೋತ್ರದ ಸಂಜ್ಞೆಯ ಅರ್ಥ ಅಂದರೆ ಬಹು ಪೂರ್ವಜ ಅವರ ಆ ವಂಶದಲ್ಲಿ ಹುಟ್ಟಿದವರು ಎನ್ನತಕ್ಕಂಥದ್ದು ಆ ಗೋತ್ರ ಋಷಿ ಗೋತ್ರದ ಒಂದು ಅರ್ಥ ಉದಾಹರಣೆಗೆ ಜಮದಗ್ನಿಗೋತ್ರ ಅಂತ ಹೇಳಿದರೆ ಜಮದಗ್ನಿಯ ವಂಶದಲ್ಲಿ ಜನಿಸಿದವರು ಅಂಥೇಳಿ ಹಾಗೆ ಆಯಾಯ ಗೋತ್ರಗಳು ಜಬಾಲೆ ಜಬಾಲೆ ಅಂದರೆ ಅದೇ ಈ ಸತ್ಯಕಾಮನ ತಾಯಿ ಅವಳು ಹೇಳ್ತಾಳೆ ಇವನು ಗೋತ್ರ ಕೇಳಿದಾರಲ್ಲ ಸತ್ಯಕಾಮ ಹಾಗ ಅವಳು ಹೇಳ್ತಾಳೆ ಅಪ್ಪ ಮಗನೇ ಅಪ್ಪ ಅಂದರೆ ಮಗನೇ ಅಂತೇಳಿ ಹೇಳಿದ್ರು ನಿನ್ನ ಗೋತ್ರ ಯಾವುದು ನನಗೆ ತಿಳಿಯೋದು ನಾನು ಗಂಡನ ಮನೆಯಲ್ಲಿ ಇದ್ದುಕೊಂಡು ಅತಿಥಿ ಅಭ್ಯಾಗತರ ಪೂಜೆಯಲ್ಲಿಯೇ ಕಾಲವನ್ನು ಕಳೀತಾ ಇದ್ದೆ ಇನ್ನೂ ನಾನು ಚಿಕ್ಕವಳಾಗಿದ್ದಾಗಲೇ ನೀನು ಹುಟ್ಟಿದೆ ಅನಂತರ ಚಿಕ್ಕಂದಿನಲ್ಲಿಯೇ ನಿನ್ನ ತಂದೆ ತೀರಿಕೊಂಡಿದ್ದರಿಂದ ನನಗೆ ಗೋತ್ರದ ವಿಚಾರವೇನು ತಿಳಿಯಲೇ ಇಲ್ಲ ನನ್ನ ಹೆಸರು ಜಬಾಲೆ ನಿನ್ನ ಹೆಸರು ಸತ್ಯಕಾಮ ಆದ್ದರಿಂದ ಗುರುಗಳು ಕೇಳಿದರೆ ಸತ್ಯಕಾಮ ಜಬಾಲ ಸತ್ಯಕಾಮ ಜಬಾಲನೆಂದೇ ನಿನ್ನ ಹೆಸರನ್ನು ಹೇಳು ಅಂತೇಳಿ ಹೇಳ್ತಾಳೆ ಅಂದರೆ ನೋಡಿ ಅವನ ಹೆಸರು ಬಹಳ ಚೆನ್ನಾಗಿ ಸತ್ಯಕಾಮ ಸತ್ಯವನ್ನು ಕಾಮಿಸುವವನು ಇಚ್ಛೆ ಪಡುವು ನಾಸೆ ಪಡುವು ಸತ್ಯವನ್ನು ತಿಳಿಯಲಿಕ್ಕೆ ಹಾಗಾಗಿ ಸತ್ಯಕಾಮ ಅಂಥೇಳಿ ಅನ್ವರ್ಥನಾಮವೇ ಆಯ್ತದು ಅವನಿಗೆ ಹಾಗಾಗಿ ಈ ಹೆಸರಲ್ಲಿ ಕೂಡ ಮಹತ್ವ ಇದೆ ಅಂಥೇಳಿ ಒಬ್ರಿಗೆ ಹೆಸರಿಡುವಾಗ ನಾವು ಅದಕ್ಕೆ ದೇವರ ಹೆಸರನ್ನು ಇಡ್ತೇವೆ ಯಾಕೆ ಅರ್ಥ ಇರುವಂಥ ಹೆಸರಾಗಬೇಕು ದೇವರ ಹೆಸರು ಆದರೆ ಒಳ್ಳೆಯದು ಅಥವಾ ಯಾವುದೋ ಒಳ್ಳೆಯ ಅರ್ಥ ಇರತಕ್ಕಂಥ ಹೆಸರು ಆಗ ಆ ಅರ್ಥ ಅನ್ವರ್ಥ ಆಗಿಬಿಡ್ತದೆ ಅವರ ಜೀವನದಲ್ಲಿ ಅಂತೇಳಿ ಆಗ ಯಾವುದೋ ಒಂದು ಅನರ್ಥದ ಕಾರ್ಯ ಹೆಸರುಗಳು ಇಡಬಾರದು ಈಗ ಏನಾಯಿತು ಇಷ್ಟು ಹೇಳಿದ್ಲು ತಾಯಿ ಜಬಾಲೆ ಹಾಗೆ ಈ ಹುಡುಗ ಸತ್ಯಕಾಮ ಗೌತಮ ಗೋತ್ರದ ಹಾರಿದ್ರು ಮತರು ಎಂತಕ್ಕಂಥವರಲ್ಲಿ ಗುರುಗಳಲ್ಲಿ ಹೋದ ಪೂಜ್ಯರೆ ತಮ್ಮಲ್ಲಿ ಬ್ರಹ್ಮಚಾರಿಯಾಗಿರಬೇಕೆಂಬ ಇಚ್ಛೆ ಇದೆ ನನ್ನನ್ನು ಶಿಷ್ಯನನ್ನಾಗಿ ಮಾಡಿಕೊಳ್ಬೇಕು ಅಂತೇಳಿ ಕೇಳಿಕೊಡ್ತಾರೆ ಪದ್ಧತಿಯಂತೆ ಅವರು ಕೇಳ್ತಾರೆ ನಿನ್ನ ಗೋತ್ರವೇನಯ್ಯ ಅಂತೇಳಿ ಕೇಳ್ತಾರೆ ಸ್ವಾಮಿ ನನ್ನದು ಯಾವ ಗೋತ್ರವು ಎಂಬುದು ತಿಳಿಯದು ತಾಯಿಯನ್ನು ಕೇಳಿದೆ ಆಕೆಯೂ ನಾನು ಚಿಕ್ಕಂದಿನಲ್ಲಿಯೇ ನನ್ ನಿನ್ನನ್ನು ಪಡೆದೆ ಆಗ ನಾನು ಮನೆಯ ಕೆಲಸದಲ್ಲಿಯೇ ಮುಳುಗಿದ್ದನಾದ್ದರಿಂದ ನಿನ್ನ ಗೋತ್ರವು ನನ್ನ ನೆನಪಿನಲ್ಲಿ ಉಳಿಲಿಲ್ಲ ನಾನು ಜಬಾಲೆ ನೀನು ಸತ್ಯಕಾಮ ಅಂತೇಳಿ ಹೇಳಿದ್ಲು ಆದ್ದರಿಂದ ನಾನು ಸತ್ಯಕಾಮ ಜಬಾಲನು ಅಂತೇಳಿ ಉತ್ತರವಿಟ್ಟ ಉತ್ತರ ಕೊಟ್ಟ ಆ ಕೂಡಲೇ ಗುರುಗಳು ಬ್ರಾಹ್ಮಣನಲ್ಲದವನು ಹೇಗೆ ಇಂಥ ಮಾತನಾಡಿ ಸತ್ಯವನ್ನು ಬಿಡಲಿಲ್ಲವಲ್ಲ ಇದೇ ನಿನ್ನ ಬ್ರಾಹ್ಮಣ್ಯಕ್ಕೆ ಗುರುತು ಹೋಗು ಸಮಿತನ್ನು ತೆಗೆದುಕೊಂಡು ನಿನಗೆ ಸಂಸ್ಕಾರವನ್ನು ಮಾಡಿ ವೇದಾಧ್ಯ ವೇದಾಧ್ಯಯನವನ್ನು ಮಾಡಿಸ್ತೇನೆ ಅಂತ ಹೇಳ್ತಾರೆ ಮುಂದೆ ಸತ್ಯಕಾಮ ಬಹುಕಾಲದವರೆಗೆ ಗುರುಗಳ ಸೇವೆಯನ್ನು ಮಾಡಿಕೊಂಡಿದ್ದು ಅವರ ಅನುಗ್ರಹದಿಂದ ಹದಿನಾರು ಕಲೆಗಳ ಬ್ರಹ್ಮ ಕಲಿತುಕೊಂಡ ಮುಂದೆ ತಾನೂ ಒಬ್ಬ ದೊಡ್ಡ ಆಚಾರ್ಯನಾದ ಯೋಗ್ಯತೆಯನ್ನು ನೋಡಿಯೇ ವಿದ್ಯೆಯನ್ನು ಹೇಳಬೇಕು ಗುರುಗಳಿಂದ ಕ್ರಮವಾಗಿ ಕಲಿತ ವಿದ್ಯೆಯೇ ಹೆಚ್ಚು ಪ್ರಯೋಜನಕಾರಿಯಾಗ್ತದೆ ಎಂಬುದಕ್ಕೆ ಇದೊಂದು ಒಳ್ಳೆಯ ನಿದರ್ಶನವಾಯಿತು ಹೀಗೆ ಅನುಕ್ರಮವಾಗಿ ಕಲೀಲಿಕ್ಕೆ ಸ್ವಾಧ್ಯಾಯವನ್ನು ಮಾಡಲಿಕ್ಕೆ ಗುರುಗಳು ಸ್ವಾಮಿಗಳು ಸ್ವಚ್ಛದಾನಂದೇ ಸರಸ್ವತಿ ಸ್ವಾಮಿಗಳು ಅಧ್ಯಾತ್ಮ ಪ್ರಕಾಶದವರು ಇದನ್ನು ಚೆನ್ನಾಗಿ ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ ಯಾವ ಪುಸ್ತಕವನ್ನು ಓದಬೇಕು ಹಂತ ಹಂತವಾಗಿ ವೇದಾಂತಕ್ಕೆ ಪ್ರವೇಶ ಮಾಡ್ತಾ ಮಾಡ್ತಾ ಆತ್ಮವನ್ನು ಅರಿಬಹುದು ಎಂಬಂತಹ ಒಂದು ವ್ಯವಸ್ಥೆಯನ್ನು ಅಧ್ಯಾತ್ಮ ಪ್ರಕಾಶ ವೆಬ್ಸೈಟ್ ಅದರಲ್ಲೇ ಇದೆ ಅಂತರ್ಜಾಲದ ಪುಟದಲ್ಲಿಯೇ ಇದೆ ವೇದಾಂತವನ್ನು ಈಗಾಗಲೇ ಪ್ರವೇಶ ಮಾಡುವುದಕ್ಕೆ ಮುಂಚೆ ವೇದಾಂತವನ್ನು ಹೊಸದಾಗಿ ಪ್ರವೇಶಿಸುವವರಿಗೆ ಅಂತೇಳಿ ಇಷ್ಟೊಂದು ಕೃತಿಗಳಿವೆ ಅದಾದ ನಂತರ ವೇದಾಂತವನ್ನು ಈಗಾಗಲೇ ಪ್ರವೇಶ ಮಾಡಿದವರಿಗೆ ಅಂತೇಳಿದೆ ಆಮೇಲೆ ವೇದಾಂತದಲ್ಲಿ ಈಗ ಜ್ಞಾನ ಇರುವವರಿಗೆ ಪ್ರಕರಣ ಗ್ರಂಥಗಳು ಅದಾದ ನಂತರ ಭಾಷೆ ಪ್ರಸ್ಥಾನ ಭಾಷ್ಯಗಳು ಹೀಗೆ ಹಂತ ಅಲ್ಲಿ ಒಂದು ಒಂದು ಅದರ ಅನೇಕ ಗ್ರಂಥಗಳು ಸ್ವಾಮೀಜಿಯವರು ಬರೆದಿರತಕ್ಕದ್ದು ಹಂತ ಹಂತವಾಗಿದೆ ಇದನ್ನು ನಾವು ಒಂದೊಂದೊಂದಾಗಿ ಅಧ್ಯಯನ ಮಾಡ್ತಾ ಮುಂದೆ ಮುಂದೆ ಹೋಗಿ ಆತ್ಮ ವೇದಾಂತ ಸಾರವನ್ನು ತಿಳಿಯುತ್ತಾ ಆತ್ಮಜ್ಞಾನವನ್ನು ಪಡ್ಕೊಳ್ಳೋಣ ಭಗವಂತನ ಹಾಗೂ ಆ ಸದ್ಗುರುಗಳ ಒಂದು ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಹೇಳ್ತಾ ಇನ್ನು ನಾಳೆ ಮುಂದಿನ ಕಥೆಯನ್ನು ನೋಡೋಣ ಹರೇ ಶ್ರೀ ಸಚ್ಚಿದಾನಂದ ಓಂ ತತ್ಸತ್